ಇಂದಿನ ಪದ್ಯದಲ್ಲಿ ಕೃಷ್ಣಾರ್ಪಣ ಅಂಥೇಳಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ ಅಂಥ ಅನುಸಂಧಾನದಿಂದ ಮಾಡಿ ಸಮರ್ಪಣೆ ಮಾಡುವಂಥ ಕರ್ಮಗಳೆಲ್ಲ ನಂದಾದೀಪದಂತೆ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು ಕೃಷ್ಣಾರ್ಪಣ ಅಥವಾ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ನಡೆಸಿದ ಅಂತ ಈ ರೀತಿಯಾಗಿ ಕರ್ಮದ ಸಂಕಲ್ಪ ಆಗೇ ಸಮರ್ಪಣೆಯಾಗ್ಞೆ ಮಾಡದೇ ಇರೋವಂಥದ್ದೆಲ್ಲ ಎಲ್ಲೋ ಇರುವ ದೀಪಗಳಂತೆ ಅಂದರೆ ಹರಿ ಸಮೀಪದಲ್ಲಿ ಇರದೆ ವ್ಯರ್ಥ ಅಂತ ತಿಳಿಸಿದ್ರು ವ್ಯರ್ಥ ಅಥವಾ ಪಾಪಕರ್ಮಗಳಾದರೂ ಭಗವಂತನ ಪ್ರೀತಿಗಾಗಿ ಆಚರಿಸಲ್ಪಟ್ಟಿದ್ದರೆ ನಂದಾದೀಪದಂತೆ ಮಾನ್ಯವೇ ಆಗತ್ತೆ ಪುಣ್ಯಕರ್ಮಗಳಾದರೂ ಅವು ಸ್ವಾರ್ಥಕ್ಕಾಗಿ ನಡೆದಿದ್ದರೆ ಅವು ಎಲ್ಲೋ ಇರುವಂಥ ದೀಪಗಳಂತೆ ನಾಶ ಹೊಂದತ್ತೆ ಅಂತೆ ಹಿಂದೆ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಹಗಲ ನಂದಾದೀಪದಂದದೆ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳ ಒಂದು ಪುರುಷಾರ್ಥವನ್ನು ಬೇಡದಲೇ ಅಂತ ಅಲ್ಲೂ ನಂದಾದೀಪದ ವಿಚಾರವನ್ನು ತಿಳಿಸಿದರು ಜಗದುದರ ಕೊಟ್ಟುದನ್ನು ಮುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ್ ಅಧೀನವೆಂದು ಅಡಿಗಡೆಗೆ ನೆನಗುತ್ತೀರು ಅಂತ ಅಲ್ಲಿ ದಾಸರು ಮಾರ್ಗದರ್ಶನವನ್ನು ಮಾಡಿದ್ರು. ಈಗ ಈ ಪದ್ಯದಲ್ಲಿ ಜ್ಞಾನಾರ್ಜನೆ ಮಾಡಲಿಕ್ಕಾಗಿ ಸಜ್ಜನರನ್ನು ಆಶ್ರಯ ಮಾಡಲಿಕ್ಕೆ ಸಂದೇಶವನ್ನು ಕೊಡ್ತಾರೆ ದುರ್ಜನರ ಸಂಘದ ನಿಷೇಧ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಧನವ ಸಂಪಾದಿಸುವ ಪ್ರದ್ರಾವಣಿಕ ರದಿ ಕೋವಿದರ ಮನೆ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರಶ್ರವಣಗೋಸುಗದಿ ಮನನಗೈದು ಉಪದೇಶಿಸುತ್ತ ದುರ್ಜನರ ಕೂಡಾಡದಿರು ಸ್ವಪ್ನದಿ ಪ್ರಣತ ಕಾಮದ ಕೊಡುವ ಸೌಖ್ಯವನಿಹ ಪರಂಗಳಲಿ ಅಂದ್ ಈ ರೀತಿಯಾಗಿ ಹೇಳ್ತಾರೆ ಚಾಂದ್ರೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಉಷಸ್ತಿರ್ಹ ಚಾಕ್ರಾಯಣ ಇಬ್ಬ್ಯ ಗ್ರಾಮೆ ಪ್ರದ್ರಾಣಕ ಉವಾಸ ಅಂತ ಒಂದು ವಾಕ್ಯ ಹೇಳಿ ಇಬ್ಬ್ಯ ಅನ್ನೋ ಗ್ರಾಮದಲ್ಲಿ ಉಷಸ್ತಿ ಚಾಕ್ರಾಯಣ ಅನ್ನೋ ಮುನಿ ಪ್ರದ್ರಾಣಕನಾಗಿ ಯಾಚಕನಾಗಿ ಸಂಚರಿಸ್ತಾ ವಾಸ ಮಾಡ್ತಿದ್ದ ಅಂತ ತಿಳಿಸ್ತಾರೆ ಈ ಪ್ರದ್ರಾಣಕ ಶಬ್ದ ಯಾಚಕ ಅನ್ನದಲ್ಲಿ ಅಲ್ಲಿ ಆ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಪ್ರದ್ರಾಣಕ ಶಬ್ದಾರ್ಥವನ್ನು ಈ ರೀತಿಯಾಗಿ ಹೇಳ್ತಾರೆ ಪ್ರದ್ರವನ್ ಅನ್ನಪಾನಾರ್ಥಂ ಪ್ರದ್ರಾಣಕ ಇತಿರಿತಃ ಅನ್ ಅನ್ನಪಾನಕ್ಕಾಗಿ ಸಂಚರಿಸುವವನಿಗೆ ಪ್ರಾದ್ರಾಣಕ ಅಂತ ಹೆಸರು ಅವನ್ ಅದರಿಂದ ದ್ರಾಣಕ ಅನ್ನಲ್ಲಿ ಧ್ರುವಗತವು ಅನ್ನೋದಾತು ಇರೋದು ಸ್ಪಷ್ಟ ಅಂತ ಈ ರೀತಿಯಾಗಿ ಅಲ್ಲಿ ಅದರಿಂದ ಪ್ರದ್ರವನ್ ಅನ್ನಪಾನಾರ್ಥಂ ಅಂತ ಭಾಷೆದಲ್ಲಿ ಹೇಳ್ದಂಗೆ ಅನ್ನಪಾನಾರ್ಥಕ್ಕಾಗಿ ಸಂಚಾರ ಮಾಡೋನು ಅಂತ ಭಾಗವತದಲ್ಲಿ ಅವಧೂತ ಮುನಿಗಳು ಊರೆಲ್ಲ ಸುತ್ತಿ 24 ಊರುಗಳನ್ನು ಕಂಡು ಎಲ್ಲರಿಂದಲೂ ವಿದ್ಯೆ ಕಲಿಯುತ್ತೋ ಅಂತ ತಿಳಿಸ್ತಾರೆ ಆ ಇಪ್ಪತ್ನಾಲ್ಕು ಊರುಗಳಲ್ಲಿ ಓರ್ವ ಅವಿವಾಹಿತ ಕನಿಯು ಕೂಡ ಇದ್ದಾಳೆ ಓರ್ವ ವೇಷವೂ ಇದ್ದಾಳೆ ಸರ್ಪ ಜೇಡರ ಹುಳು ಇವೆಲ್ಲ ಇದೆ ಶ್ರೀಮದ್ ಆಚಾರ್ಯರು ಅವಧೂತಮನೆಯ ಈ ಶಿಷ್ಯವೃತ್ತಿಯ ವೈಕರಿಯನ ಸಮರ್ಥನೆ ಮಾಡ್ತಾ ಹೇಳ್ತಾರೆ ಏಕಸ್ಮಾತು ಗುರುವ್ರ ಜ್ಞಾನ ಜಾಯತೆ ನೈವ ಕಸ್ಯಚಿತ್ ಒಬ್ಬನೇ ಗುರುವಿನಿಂದ ಯಾರಿಗೂ ಸ್ಥಿರವಾದ ಪೂರ್ಣವಾದ ಜ್ಞಾನ ಅನ್ನೋದು ಬರೋದಿಲ್ಲ ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಯುಕ್ತಿಯುಕ್ತವಾಗಿರ್ತಕ್ಕಂಥ ಮಾತನ್ನು ಅದು ಒಂದು ಪುಟ್ಟ ಮಗು ಹೇಳಿದ್ರು ಅಥವಾ ಗೀಳಿಗೆ ಹೇಳಿದರೂ ಕೂಡ ಅದು ಗ್ರಾಹ್ಯವೇ ಅಂತ ಸುಭಾಷಿತ ತಿಳಿಸತ್ತೆ ಆದ್ದರಿಂದ ಇಲ್ಲಿ ಕೋವಿದರ ಮನೆಗಳಲ್ಲಿ ಸಂಚರಿಸು ಶ್ರವಣ ಶಾಸ್ತ್ರಶ್ರವಣಗೋಸುವುದೇಂದರೆ ಶಾಸ್ತ್ರ ಕೋವಿದರು ಕೋ ಅಂದರೆ ವೇದಗಳು ಬಿತ್ತಂದರೆ ಜ್ಞಾನ ವೇದ ವೇದಾಂತವನ್ನು ತಿಳಿದಿರ್ತಕ್ಕಂಥ ಜ್ಞಾನಿಗಳು ಒಳ್ಳೆಯವರಿರಲಿ ಕೆಟ್ಟವರಿರಲಿ ಅವರ ಮನೆ ಮನೆಗಳಲ್ಲಿ ಶಾಸ್ತ್ರಶ್ರವಣಕ್ಕಾಗಿ ಸಂಚಾರವನ್ನು ಮಾಡು ಗುಣಗ್ರಾಹಿ ಆಗು ಹಂಸಕ್ಷೀರ ನ್ಯಾಯದಿಂದ ಅವರಿಂದ ಒಳ್ಳೆಯದನ್ನು ಸ್ವೀಕರಿಸು ಕೆಟ್ಟದನ್ನು ಬಿಟ್ಟುಬಿಡು ಭಾಗ ಸ್ಕಾಂದ ಪುರಾಣ ವೈಷ್ಣವಖಂಡದಲ್ಲಿ ಶ್ರೋತೃಗಳು ಹೇಗಿರಬೇಕು ಅಂತ ತಿಳಿಸ್ತಾರೆ ತೋಳ ಬೂರುಂಡ ಎತ್ತು ಒಂಟೆಗಳಂತೆ ಇರಬಾರ್ದು ಅದರ ಬದಲಾಗಿ ಚಾತಕ ಹಂಸ ಗಿಳಿ ಮತ್ತು ಮೀನುಗಳಂತೆ ಇರಬೇಕು ಅಂತ ಯಾಕೆ ಹಾಗಿರಬಾರ್ದು ತೋಳಗಳಂತೆ ಬೂರುಂಡದಂತೆ ಅಂತ ತಿಳಿಸ್ತಾರೆ ತೋಳದಂಥವರು ಶಾಸ್ತ್ರಶ್ರವಣದ ರಸಾಸ್ವಾದವನ್ನು ತಾವು ಮಾಡದೆ ರಸ ಆಸ್ವಾದನೆ ಮಾಡ್ತಕ್ಕಂಥ ಇತರರಿಗೂ ತೊಂದರೆಯನ್ನು ಮಾಡ್ತಾ ಹರಟೆ ಹೊಡಿತಾ ಇರ್ತಾರೆ ಆದ್ದರಿಂದ ಅವರಂತೆ ಇರಬಾರ್ದು ಬೂರುಡ ಬೂರುಂಡದಂತೆ ಇರೋರು ಎರಡು ಬುಖದವರು ಒಂದು ಮುಖದಿಂದ ಆದರ್ಶವನ್ನು ತೋರ್ತಾರೆ ಇನ್ನೊಂದು ಮುಖದಿಂದ ಆದರ್ಶವನ್ನು ಗಾಳಿಗೆ ತೂರ್ತಾರೆ ಅದರಿಂದ ಅವರ ರೀತಿಯಾಗೂ ಕೂಡ ಇರಬಾರದು ಎತ್ತಿನಂಥವರು ಅಪಾತ್ತಹ ತೋರುವ ಅರ್ಥವನ್ನು ನಿಜವಾದ ಅರ್ಥವನ್ನು ವಿವೇಚನೆ ಮಾಡದೆ ಎರಡನ್ನೂ ಸ್ವೀಕಾರ ಮಾಡ್ತಾರೆ ಅದು ಸರಿ ಹೋಗಲ್ಲ ಅದೇ ಒಂಟೈಂಥವರು ರಸವತ್ತಾದ ಹಣ್ಣನ್ನು ಬಿಟ್ಟು ಅಸ್ವಾದವಾಗಿರ್ತಕ್ಕಂಥ ಮುಳ್ಳನ್ನೇ ತಿಂತಾರೆ ಆದ್ರಿಂದ ಅದು ಕೂಡ ಸರಿಯಲ್ಲ ಅದರ ಬದಲಿಗೆ ಚಾತಕ ಹಂಸ ಗಿಳಿ ಮೀನುಗಳಂತೆ ಇರಬೇಕು ಅಂತಳಿಸ್ತಾರೆ ಚಾತಕ ಪಕ್ಷಿಯಂಥ ಶೋತ್ರಗಳು ಬೇರೆ ನೀರನ್ನು ಬಿಟ್ಟು ಮಳೆ ನೀರನ್ನೇ ಸೇವಿಸುವ ಚಾತಕದಂತೆ ಬೇರೆ ಶಾಸ್ತ್ರವನ್ನು ತ್ಯಜಿಸಿ ಸರ್ವ ಗ್ರಂಥವನ್ನೇ ಸ್ವೀಕಾರ ಮಾಡ್ತಾರೆ ಹಂಸದಂಥವರು ಶ್ರೋತ್ರಗಳು ಅಯುಕ್ತವಾಗಿರತಕ್ಕಂಥ ಉಪದೇಶವನ್ನು ಬಿಟ್ಟು ಯುಕ್ತವಾದ ಉಪದೇಶವನ್ನಷ್ಟೇ ಸ್ವೀಕಾರ ಮಾಡ್ತಾರೆ ಗುಣಗ್ರಾಹಿಗಳಾಗಿರ್ತಾರೆ ಗಿಳಿಯಂಥ ಶ್ರೋತ್ರಗಳು ಕೇಳಿದ ಉಪದೇಶವನ್ನ ಮಧುರವಾಗಿ ಹೇಳಿ ಮತ್ತೆ ಉಪದೇಶ ಮಾಡಿ ಎಲ್ಲರನ್ನು ಕೂಡ ರಂಜನೆಯನ್ನು ಮಾಡ್ತಾರೆ ಮೀನಿನಂಥ ಶ್ರೋತ್ರಗಳು ಶಬ್ದ ಮಾಡದೆ ಕಣ್ಣು ಮುಚ್ಚದೆ ಶಾಸ್ತ್ರರಸವನ್ನು ಆಸ್ವಾದನೆ ಮಾಡ್ತಾರೆ ಸದಾ ಚೈತನ್ಯಶೀಲ ಪ್ರಾಣಿ ಅಂತಾದರೆ ಮೀನು ಅಂತ ಹೀಗೆ ಮೀನು ಶಾಸ್ತ್ರ ಶ್ರವಣ ಮಾಡಿದ್ದನ್ನು ಮನನಗೈದು ಉಪದೇಶಿಸುತ್ತಾ ಭಾಗವತದಲ್ಲಿ ತಿಳಿಸ್ತಾರೆ ಅವಧೂತ ತನ್ನ ಶರೀರದಿಂದಲೂ ತನಗೆ ಒಂದು ಪಾಠವನ್ನು ಕಲಿತಾನೆ ತಿಳಿಸ್ತಾರೆ ತನ್ನ ಶರೀರ ಎಲ್ಲ ಪ್ರಾಣಿಗಳಿಗೆ ಆಶ್ರಯವಾಗಿರ್ತಕ್ಕಂಥ ಸದಾ ಅತ್ಯುತ್ತಮವಾಗಿರ್ತಕ್ಕಂಥ ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮನನ್ನು ಹೊತ್ತು ಆ ಮೂಲಕ ಸಜ್ಜನರಿಗೆ ಒಳ್ಳೆಯ ಉಪದೇಶದಿಂದ ಸುಖಕ್ಕೆ ಕಾರಣ ನಾನು ಹಾಗೆ ಸಜ್ಜನರಿಗೆ ಒಳ್ಳೆಯ ಉಪದೇಶದಿಂದ ಸುಖ ಕಾರಣನಾಗಬೇಕು ಅಂತ ಆದ್ದರಿಂದ ಶಾಸ್ತ್ರಶ್ರವಣ ಮನನ ಮಾಡಿದ ಮೇಲೆ ಗಿಳಿಯಂತೆ ಮಧುರವಾಗಿ ಉಪದೇಶ ಮಾಡಿ ಸಜ್ಜನರಿಗೆ ಸುಖ ನೀಡಬೇಕು ಅಂತ ಅವಧೂತಮನಿ ತಿಳ್ಕೊತಾನೆ ದುರ್ಜನರ ಕೂಡಾಡದಿರು ಸ್ವಪ್ನದಲ್ಲಿ ಆ ಅವಧೂತಮುನಿಗಳು ಕುಮಾರಿಯ ಕೈಬಳೆಯಿಂದಲೂ ತಾನು ಪಾಠ ಕಲಿತಾನೆ ಬಹುಮಂದಿ ಸೇರಿದಾಗ ಕಲಹ ಇಬ್ಬರೇ ಇದ್ದಾಗ ಹರಟೆ ಅದೇ ಒಬ್ಬನೇ ಇರಬೇಕು ಹೇಗೆ ಅಂದರೆ ಕುಮಾರಿಯ ಕೈಬಳೆಯಂತೆ ಮದುವೆ ಆಗದೇ ಇರತಕ್ಕಂಥ ಒಬ್ಬಳು ಕನ್ಯೆ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಕನ್ಯಾರ್ಥಿಗಳು ಮನೆಗೆ ಬಂದಾಗ ಅವಳೇ ಭತ್ತ ಕುಟ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಕೈಯಲ್ಲಿರ್ತಕ್ಕಂಥ ಬಳೆಗಳು ಸದ್ದು ಮಾಡಿದ್ರೆ ತನ್ನ ಬಡತನವನ್ನು ಅವರು ತಿಳ್ಕೊತಾರೆ ಅಂತ ಚಾತುರ್ಯದಿಂದ ಅವಳೇನ್ಮಾಡ್ತಾಳೆ ಕೈಬಳೆಗಳನ್ನು ಒಂದೊಂದಾಗಿ ತೆಗೆದು ಎರಡು ಬಳೆಗಳಿದ್ದರೂ ಸದ್ದು ಮಾಡತ್ತೆ ಅಂತ ಒಂದೇ ಒಂದು ಬಳೆಯನ್ನು ಕೈಯಲ್ಲಿ ಉಳಿಸ್ಕೊಂಡು ಭತ್ತವನ್ನು ಕೊಡ್ತಾಳೆ ಅದರಿಂದ ತಿಳಿತಕ್ಕಂಥ ನೀತಿ ಏನು ಅಂತ ತಿಳಿಸ್ತಾರೆ ಅಸಜ್ಜನ ಇಷ್ಟು ಸಂವಾಸೋ ನ ಕದಾಚನ ಯಾವದ್ಯಾವಚ್ಛಬಹುಬಿ ಸಜ್ಜನೈ ಸಹ ಮುಕ್ತಿದಹ ಅಂತ ಭಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ ಜ್ಞಾನವನ್ನೇ ಅಪೇಕ್ಷೆ ಮಾಡೋನು ಜ್ಞಾನಯೋಗಿ ಏಕಾಂಗಿಯಾಗಿರಬೇಕು ಅಂದರೆ ದುರ್ಜನ ಸಹವಾಸ ಮಾಡಬಾರ್ದು ಆದರೆ ಸಜ್ಜನ ಸಹವಾಸವನ್ನು ಮಾಡಲೇಬೇಕು ಅದು ಹೆಚ್ಚು ಮಾಡಿದಷ್ಟು ಹೆಚ್ಚು ಮೋಕ್ಷಕ್ಕೆ ಸುಖದಾಯಕ ಆಗತ್ತೆ ಪ್ರಣತ ಕಾಮದ ಕೊಡು ಸೌಖ್ಯವನಿಹ ಪರಂಗಳಲ್ಲಿ ದುರ್ಜನರು ಅಂದರೆ ವಿಷಯಾಸಕ್ತರು ಅವರ ಸಂಘ ಮಾಡಿದರೆ ಕುರುಡನು ಕುರುಡನನ್ನು ಅನುಸರಿಸಿ ಹಳ್ಳದಲ್ಲಿ ಹೇಗೆ ಬೆಳಿತಾನೋ ಹಾಗೆ ಅಂಥ ಮನಸ್ಸಿನಲ್ಲಿ ಬೀಳುವಂತೆ ಆಗತ್ತೆ ಸಂಗಮ್ನ ಅದೇ ಸಜ್ಜನರ ಸಂಘ ಮಾಡಿದರೆ ಅವರು ಜೊತೆಯಲ್ಲಿ ಸೇರಿದಾಗ ಪರಸ್ಪರ ಹರಿಸ್ಮರಣೆ ಮಾಡಿ ಮಾಡಿಸ್ತಾರೆ ಭಕ್ತಿ ಉದ್ರೇಕದಿಂದ ಮೈಯೆಲ್ಲ ರೋಮಾಂಚನಾಗತ್ತೆ ಕಣ್ಣುಗಳಲ್ಲಿ ಆನಂದ ಭಾಷ ಅನ್ನೋದು ಲೋಕ ತಮ್ಮನ್ನು ನೋಡ್ತಾ ಇದೆ ಅನ್ನೋದನ್ನು ಗಮನಿಸೋದಿಲ್ಲ ಹಾಗೆ ಭಗವಂತನಲ್ಲಿ ನಗುವಾರೋ ರೋದಿಸುವರೋ ನಾಟ್ಯವಾಡುವಾರೋ ಅಂತ ಹಾಗೆ ಪರಮಾನಂದದ ಸ್ಥಿತಿಯನ್ನು ತಲುಪ್ತಾರೆ ಜ್ಞಾನೇನೇ ಪರಂಪದಂ ಯಾಂತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ ಆದ್ದರಿಂದ ಶಾಸ್ತ್ರಶ್ರವಣಗೋಸುಗದಿ ಕೋವಿದರ ಮನೆಗಳಲ್ಲಿ ಸಂಚರಿಸು ಇದು ಒಂದು ಸಂದೇಶ ಮನನ ಮಾಡು ಮನನ ಮಾಡಿದ್ದನ್ನು ಉಪದೇಶ ಮಾಡು ದುರ್ಜನರ ಕೂಡಾಡದಿರೋ ಆಗ ಪ್ರಣತ ಕಾಮದ ಕೊಡುವ ಸೌಖ್ಯವ ಇಹ ಪರ ಆಗ ಪರಮಾತ್ಮ ಇಹ ಮತ್ತು ಪರ ಎರಡೂ ಕಡೆಗಳಲ್ಲೂ ಕೂಡ ಸೌಖ್ಯವನ್ನು ಸುಖವನ್ನು ಕೊಡ್ತಾನೆ ಯಾಕಂದರೆ ಭಗವಂತ ಭಕ್ತಾಭೀಷ್ಟಪ್ರದ ಅನ್ನು ಬಿರುದನ್ನು ಇಟ್ಕೊಂಡಿರ್ತಾನೆ ಆದ್ದರಿಂದ ಕನಸಿನಲ್ಲೂ ದುರ್ಜನರ ಸಂಘವನ್ನು ಮಾಡಬೇಡ ಸಜ್ಜನರ ಸಂಘವನ್ನು ಮಾಡಬೇಕು ಆದ್ದರಿಂದ ಪ್ರದ್ರಮನ್ ಅನ್ನಪಾನಾರ್ಥಂ ಪ್ರದ್ರಾಣಕ ಅಂತ ಭಾಷ್ಯದಲ್ಲಿ ತಿಳಿಸ್ದಂಗೆ ಅನ್ನ ಮತ್ತು ನೀರಿಗಾಗಿ ಅಂದರೆ ಉದ್ರಂಭರಣಕ್ಕಾಗಿ ಅಥವಾ ಧನ ಯಾರು ಅಲಿತಾರಲ್ಲ ಅವನಿಗೆ ಪ್ರದ್ರಾಣಕ ಅಂತ ಕರೀತಾರೆ ಆ ಪ್ರದ್ರಾಣಕರ ಗುರಿ ಅನ್ನ ನೀರು ಧನ ಸಂಪಾದನೆ ಹೇಗೆ ಆಗಿರುತ್ತೋ ಅದೇ ರೀತಿಯಾಗಿ ಸಾಧಕರ ಗುರಿ ಸದಾಕಾಲ ಶಾಸ್ತ್ರ ಶ್ರವಣಾದಿಗಳ ಮೂಲಕ ಜ್ಞಾನ ಸಂಪಾದನೆಯೇ ಆಗಿರಬೇಕು ಅಂತ ಇದು ದಾಸರು ಪ್ರಯೋಗ ಮಾಡಿರುವಂಥ ಆಂತರ್ಯ ಹಾಗಾದರೆ ಸಜ್ಜನರು ಯಾರು ಉತ್ತಮರು ಯಾರು ಅಂದರೆ ಮುಂದಿನ ಸಂಧಿಗಳಲ್ಲಿ ಆ ಸಜ್ಜನರ ಉತ್ತಮರ ಲಕ್ಷಣವನ್ನು ತಿಳಿಸ್ತಾರೆ ಉತ್ತಮರ ಸಂಗವನು ಎನಗಿತ್ತು ಸಲಹೋ ಚಿತ್ತದ ಜನಕ ಸರ್ವೇಶ್ವರ ಮುಕುಂದ ಅಂತ ಶ್ರೀಪಾದರಾಜರು ಸ್ತೋತ್ರ ಮಾಡ್ತಾರೆ ಹಾಗೆ ಭಗವಂತನಿಗೆ ನಾವು ಸಜ್ಜನರ ಸಂಘವನ್ನು ನೀನೇ ಮಾಡಿಸು ಯಾಕೆ ನಾವು ಅಜ್ಞಾನಿಗಳು ಸಜ್ಜನರು ಯಾರು ದುರ್ಜನರು ಯಾರು ಅಂತ ಸಹವಾಸ ಆದಮೇಲೇ ತಿಳಿಯೋದು ಅದಕ್ಕೆ ಅಂತಹ ಸೌಕರ್ಯವನ್ನು ನೀನೇ ಒದಗಿಸಿ ಸಾಧನೆಯನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡು ಇದೆಲ್ಲ ತಿಳ್ಕೊಬೇಕು ಅಂದರೆ ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ